ಯಾವತ್ತಾನೇ ಅವನ ಐದ್ ನಿಮಿಷ ಮುಂಚೆ ಬಂದಿದ್ದಾನೆ ಹೇಳು ನಾವು ಸುಮ್ ಸುಮ್ನೆ ಈ ಕೊರೆಯೋ ಚಳಿಲಿ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಓಡೋಡ್ ಬಂದು. ನಾವು ಸುಮ್ಸುಮ್ನೆ ಈ ಕೊರೆಯೋ ಚಳಿಲಿ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ಕೊಂಡು ಓಡೋಡ್ ಬಂದ್ವು ನೋಡು ಬಸ್ ಹೊರಟ ಬಿಡ್ತು ನೋಡು ಬಸ್ ಹೊರಟ ಬಿಡ್ತು ನಾವು ಅವನ್ಗೆ ಕಾಯ್ಬೇಕು ನಾವು ಅವನಿಗೆ ಯಾಕಾಯ್ಬೇಕು ಬನ್ನಿ ನಮ್ಮಷ್ಟ ನಾವು ಹೋಗೋಣ ಬನ್ನಿ ನಮ್ಮಷ್ಟ ನಾವು ಹೋಗೋಣ ನಿನ್ನೆ ಅವನಿಗೆ ಸಾರ್ ಸಾರಿ ಹೇಳಿದೀನಿ ನಿನ್ನೆ ಅವನಿಗೆ ಸಾರ್ ಸಾರಿ ಹೇಳಿದೀನಿ ಆದ್ರೂ ನಾಯಿಬಾಲ ಡೊಂಕೆ ಆದ್ರೂ ನಾಯಿಬಾಲ ಡೊಂಕೆ ನೋಡಿ ಅವನ್ನ ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ ಆದ್ರೆ ಈಗ ಹೋಗದೆ ಇದ್ರೆ ಒಂದೇ ದಿನದಲ್ಲಿ ಸೋಮನಾಥಪುರ ತಲಕಾಡು ಶಿವನ್ ಸಮುದ್ರ ನೋಡಕ್ ಆಗಲ್ಲ ಆದ್ರೆ ಈಗ ಹೋಗದೆ ಇದ್ರೆ ಒಂದೇ ದಿನದಲ್ಲಿ ಸೋಮನಾಥಪುರ ತಲಕಾಡು ಶಿವನ ಸಮುದ್ರ ನೋಡಕ ಆಗಲ್ಲ ಏನು ಮಾಡೋದು ಏನ್ ಮಾಡೋದು ನೋಡು ಬಸ್ ಹೋಗೇ ಬಿಡ್ತು ಬಸ್ ಹೋಗಿ ಅಲ್ಲ ಬಸ್ ಹೋಯ್ತು ಇಲ್ಲಿ ನೋಡು ಅಲ್ಲಿ ಬಸ್ ಹೋಯ್ತು ಇಲ್ಲಿ ನೋಡು ನಮ್ ರಾಜಕುಮಾರ ಹೇಗ ಬೀಕೊಂಡು ಬರ್ತಾ ಇದ್ದಾನೆ ನಮ್ ರಾಜ್ ಕುಮಾರ್ ಹೇಗ್ ಬೀಕ್ಕೊಂಡು ಬರ್ತಾ ಇದ್ದಾನೆ ಯಾಕೋಲೋ ಇಷ್ಟ್ ತಡ ಮಾಡಿದೆ ಯಾಕೋಲೋ ಇಷ್ಟ್ ತಡ ಮಾಡಿದೆ ನೀನ್ ಇನ್ನೊಂದ್ ಐದ್ ನಿಮಿಷ ಬೇಗ್ ಬಂದಿದ್ರೆ ಎಂಟು ಗಂಟೆ ಬಸ್ ಬಸ್ಕ್ ಹೋಗ್ಬೋದಿತ್ತು ನೀನ್ ಇನ್ನೊಂದ್ ಐದ್ ನಿಮಿಷ ಬೇಗ್ ಬಂದಿದ್ರೆ ಎಂಟ್ ಗಂಟೆ ಬಸ್ ಹೋಗ್ಬೋದಿತ್ತು ಎಂಥ ಕೆಲಸ ಮಾಡಿದೆ ಎಂಥ ಕೆಲಸ ಮಾಡಿದೆ ಅವನ್ ಪ್ರತಿದಿನ ಐದೈದು ನಿಮಿಷ ಬೇ ಕ್ಲಾಸ್ ಬಂದಿದ್ರೆ ಅವನ್ ಪ್ರತಿ ದಿನ ಐದೈದು ನಿಮಿಷ ಬೇ ಕ್ಲಾಸ್ ಬಂದಿದ್ರೆ ದಿನಾನು ಅಟೆಂಡೆನ್ಸ್ ಸಿಗ್ತಾ ಇತ್ತು ನಟರಾಜ ತಾಂಡೋ ನೃತ್ಯ ಮಾಡ್ತಾ ಹಾಗೆ ನಟರಾಜ ತಾಂಡವ ನೃತ್ಯ ಮಾಡ್ತಾ ಇರೋ ಸಾರಿ ಮರಿ ಸಾರಿ ಮರಿ ಎಷ್ಟೊತ್ತಾಯ್ತು ಬಸ್ ಹೋಗಿ ಎಷ್ಟೊತ್ತಾಯ್ತು ಬಸ್ ಹೋಗಿ ಒಂದ್ ಹತ್ತು ನಿಮಿಷ ಆಗಿರ್ಬೇಕು ಒಂದ್ ಹತ್ತು ನಿಮಿಷ ಆಗಿರ್ಬೇಕು ನೀನ್ ಬೇಗ ಬಂದಿದ್ರೆ ಇಷ್ಟೊತ್ತಿಗೆ ಮೈಸೂರು ಬಿಟ್ಟಿರ್ತಿದ್ವು ನೀನ್ ಬೇಗ್ ಬಂದಿದ್ರೆ ಇಷ್ಟೊತ್ತಿಗೆ ಮೈಸೂರ್ ಬಿಟ್ಟಿರ್ತಿದ್ವು ಬೇಗ್ ಬಂದಿದ್ರೆ ಬೇಗ್ ಬಂದಿದ್ರೆ ಬೇಗ್ ಬಂದಿದ್ರೆ ಬೇಗ್ ಬಂದಿದ್ರೆ ಸುಮ್ನೆ ಯಾಕ್ರೋ ನನ್ ಬೈತೀರ ಸುಮ್ನೆ ಬೈತೀರಾ ನಾನೇನ್ ಪಿಕ್ನಿಕ್ ಹೋಗ್ಬಾರ್ದು ಅಂತ ನಿಧಾನಕ್ ಬಂದ ನಾನೇನ್ ಪಿಕ್ನಿಕ್ ಹೋಗ್ಬಾರ್ದು ಅಂತ ನಿಧಾನಕ್ ಬನ್ನ ಬೇಗ ಬರ್ಬೇಕು ಅಂತ ಪ್ರಯತ್ನ ಮಾಡ್ದೆ ಬೇಗ್ ಬರ್ಬೇಕು ಅನ್ ಪ್ರಯತ್ನ ಮಾಡಿದೆ ಸಿಟಿ ಬಸ್ ಸಿಕ್ಲಿಲ್ಲ ಸಿಟಿ ಬಸ್ ಸಿಕ್ಲಿಲ್ಲ ಒಂದ್ ಆಟೋನಾರು ಸಿಕ್ಕಿದ್ರೆ ಬೇಗ್ ಬರ್ತಾ ಒಂದ್ ಆಟೋ ಸಿಕ್ಕಿದ್ರೆ ಬೇಗ ಬರ್ತಾ ಇದ್ದೆ ಆದ್ರ ಆಟೋನು ಗಂಟೆ ಬಸ್ಸಿಗೆ ಹೋಗಿದ್ರೆ ಒಂದೇ ದಿನದಲ್ಲಿ ಎಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ವಾಪಸ್ ಬರಬಹುದಿತ್ತು ನಾವು ಎಂಟು ಗಂಟೆ ಬಸ್ಗೆ ಹೋಗಿದ್ರೆ ಒಂದೇ ದಿನದಲ್ಲಿ ಎಲ್ಲಾ ಸ್ಥಳಗಳನ್ನು ನೋಡಿಕೊಂಡು ವಾಪಸ್ ಬರಬಹುದಿತ್ತು ಈಗೇನಂತೆ ಬೇರೆ ಬಸ್ ಹೋದ್ರಾಯ್ತು ಈಗೇನಂತೆ ಬೇರೆ ಬಸ್ ಹೋದ್ರಾಯ್ತು ಮತ್ತೆಷ್ಟೊತ್ತಿಗೆ ಬಸ್ ಮತ್ತೆಷ್ಟೊತ್ತಿಗೆ ಬಸ್ಸು ಬನ್ನಿ ವಿಚಾರಿಸೋಣ ಬನ್ನಿ ವಿಚಾರಿಸೋಣ ಮತ್ತೆ ಹನ್ನೆರಡು ಗಂಟೆಗೆನೆ ಬಸ್ ಇರೋದು ಮತ್ತೆ ಹನ್ನೆರಡು ಗಂಟೆಗೆನೆ ಬಸ್ ಇರೋದು ಅದರಲ್ಲಿ ಹೋದ್ರೂ ನಾವ್ ಎಲ್ಲಾ ಸ್ಥಳಗಳನ್ನು ನೋಡ್ಕೊಂಡು ಬರಲಾರು. ಅದರಲ್ಲಿ ಹೋದ್ರೂ ನಾವ್ ಸ್ಥಳಗಳನ್ನು ನೋಡ್ಕೊಂಡು ಬರ್ಲಾರು ಇಲ್ಲಿಂದ ಒಂಬತ್ ಗಂಟೆಗೆ ಪ್ರತಿದಿನ ಒಂದು ಟೂರಿಸ್ಟ್ ಬಸ್ ಹೋಗುತ್ತೆ ಪ್ರತಿದಿನ ಒಂದು ಟೂರಿಸ್ಟ್ ಬಸ್ ಹೋಗುತ್ತೆ ಬನ್ನಿ ಅಲ್ಲಿಯೂ ವಿಚಾರಿಸಿದ್ವು ಅಲ್ಲಿಯೂ ವಿಚಾರಿಸಿದ್ವು ನಿನ್ನೆನೆ ಬುಕ್ ಮಾಡಿಸಿದ್ರೆ ಸೀಟ್ ಸಿಕ್ತಾ ಇತ್ತು ನಿನ್ನೆನೆ ಬುಕ್ ಮಾಡಿಸಿದ್ರೆ ಸೀಟ್ ಸಿಗ್ತಾ ಇತ್ತು ಟಿಕೆಟ್ ಇಲ್ಲ ಅಂದ್ರು ಟಿಕೆಟ್ ಇಲ್ಲ ಅಂದ್ರು ಛೇ ಎಂತ ಕೆಲಸ ಆಯ್ತು ಛೇ ಎಂತ ಕೆಲಸ ಆಯ್ತು ನನ್ನೊಬ್ನಿಂದ ನಿಮ್ಗೆಲ್ಲಾ ತೊಂದ್ರೆ ಆ ಹಾ ಹಾ ಮೊಸಳೆ ಕಣ್ಣೀಸ ನಿಜವಾಗಿ ಹೇಳ್ತಾ ಇದಿಯೋ ಹಾ ಮೊಸಳೆ ಕಣ್ಣೀರು ಸುರಿಸಿದೆಯೋ ಅಥವಾ ನಿಜವಾಗಿ ಹೇಳ್ತಾ ಇದೀಯ ಏಯ್ ಅವನ್ ಯಾಕೆ ಗೋಳ್ ಹಿರೋ ಅವನ್ ಯಾಕೆ ಗೋಳ್ ಹಿತ್ತಾ ಇದತ್ ಹೋದ್ರು ಎಲ್ಲಾ ಸ್ಥಳಗಳನ್ನು ನೋಡಕ್ಕಾಗಲ್ಲ ನಾವ್ ಇವತ್ ಹೋದ್ರು ಎಲ್ಲಾ ಸ್ಥಳಗಳನ್ನು ನೋಡಕ್ಕಾಗಲ್ಲ ಮುಂದಿನ ಬಂದಿದ್ರೆ ನನಗಿಷ್ಟ್ ಸಿಟ್ ಬರ್ತಾ ಇರ್ಲಿಲ್ಲ ಅವನ್ ಬೇರೆ ದಿನ ಬಂದಿದ್ರೆ ನನಗಿಷ್ಟ್ ಸಿಟ್ ಬರ್ತಾ ಇರ್ಲಿಲ್ಲ ಆದ್ರೆ ಇವತ್ ಹೀಗ ಮಾಡದ್ನಲ್ಲ ಅಂತ ಆದ್ರೆ ಇವತ್ ಹೀಗ ಮಾಡದ್ನಲ್ಲ ಅಂತ ನಾವು ನಮ್ ಸ್ನೇಹಿತರಿಗೆ ಇವತ್ ಬರ್ತೀವಿ ಅಂತ ಕಾಗದ ಬರ್ದಿದೀವಿ ನಾವು ನಮ್ ಸ್ನೇಹಿತರಿಗೆ ಇವತ್ ಬರ್ತೀವಿ ಅಂತ ಕಾಗ್ದಾ ಬರ್ದಿದೀವಿ ಬರೀದ ಇದ್ದಿದ್ರೆ ಹಾಗೆ ಮಾಡಬಹುದಿತ್ತು ಬರೀದೇ ಇದ್ದಿದ್ರೆ ಹಾಗೆ ಮಾಡಬಹುದಿತ್ತು ಬಸ್ ನೋಡಿ ವಾಪಸ್ ಹೋಗ್ತಾರೆ ಬಸ್ ನೋಡಿ ವಾಪಸ್ ಹೋಗ್ತಾರೆ ಮುಂದಿನ ಭಾನುವಾರ ಹೋಗೋಣ ಮುಂದಿನ ಭಾನುವಾರ ಹೋಗೋಣ ಬರೋದಿಕ್ ಆಗ್ಲಿಲ್ಲ ಅಂತ ನಾಳೆ ಒಂದು ಕಾಗದ ಹಾಕೋಣ ಬರೋದಿಕ್ ಆಗ್ಲಿಲ್ಲ ಅಂತ ನಾಳೆ ಒಂದ್ ಕಾಗದ ಹಾಕೋಣ ನಾನಿನ್ನ ಮರೆಯಲಾರೆ ಮಾರ್ನಿಂಗ್ ಶೋ ನೋಡ್ಕೊಂಡು ಹೋಗೋಣ ನಾನಿನ್ನ ಮರೆಯಲಾರೆ ಮಾರ್ನಿಂಗ್ ಶೋ ನೋಡ್ಕೊಂಡು ಹೋಗೋಣ ಹೌದಪ್ಪ ಹೌದು ಹೌದಪ್ಪ ಹೌದು ನಾವು ನಿನ್ನ ಖಂಡಿತ ಮರೆಯಲಾರು ನಾವು ನಿನ್ನ ಖಂಡಿತ ಮರೆಯಲಾರವು ಬಾ ಅಷ್ಟಾದ್ರೂ ಮಾಡೋಣ ಬಾಹ್ ಅಷ್ಟಾದ್ರೂ ಮಾಡೋಣ ಆದರೆ ನಾವು ಸಿನಿಮಾ ಬಂದ್ರೆ ನೀನ್ ದುಡ್ಡು ಕೊಡ್ಬೇಕು ಆದ್ರೆ ನಾವು ಸಿನಿಮಾ ಬಂದ್ರೆ ನೀನ್ ದುಡ್ ಕೊಡ್ಬೇಕು ಬಿಡ್ರೋ ಮಾತ್ ಮಾತ್ಕು ಅದ್ಯಾಕ್ ಹಂಗಸ್ತೀರಿ ಬಿಡ್ರೋ ಮಾತ್ ಮಾತ್ಕು ಅದ್ಯಾಕ ಹಂಗಸ್ತೀರಿ ಇವತ್ ಬೆಳಿಗ್ಗೆ ನಿಧಾನಕ್ ಕೇಳದೆ ಇದ್ದಿದ್ರೆ ಲೇಟ್ ಆಗ್ತಾ ಇರ್ಲಿಲ್ಲ ಇವತ್ ಬೆಳಗ್ಗೆ ನಿಧಾನ ಕೇಳದೆ ಇದ್ರೆ ಲೇಟ್ ಆಗ್ತಾ ಇರ್ಲಿಲ್ಲ ಹಾಗೇನಾದ್ರೂ ಸ್ವೀಟ್ಸ್ ಕೊಡ್ಸ್ಬೇಕಾಗಿತ್ತು ಹಾಗೇನಾದ್ರೂ ನಾನ್ ಬೇಗ ಬಂದಿದ್ರೆ ನೀವು ಸ್ವೀಟ್ಸ್ ಕೊಡ್ಸ್ಬೇಕಾಗಿತ್ತು ಹಾಗೆ ಹಾಗೆ ಹೇಳು ಸುಮ್ನೆ ಆಟೋ ಸಿಕ್ಲಿಲ್ಲ ಬಸ್ ಸಿಕ್ಲಿಲ್ಲ ಅಂತ ಸಬೂಬ್ಬ ಆಟೋ ಸಿಗ್ ಬಸ್ ಸಿಗ್ ಅಂತ ಸಬೂಬ್ ಸಿನಿಮಾಕ್ಕೆ ತುಂಬಾ ನೂಕ್ ನುಗ್ಲಿರುತ್ತೆ ನಾವು ಬೇಗ ಹೋದ್ರೆ ಟಿಕೆಟ್ ಸಿಕ್ಬಹುದು ನಾವು ಬೇಗ ಹೋದ್ರೆ ಟಿಕೆಟ್ ಸಿಕ್ಬಹುದು ಇಲ್ಲದೆ ಇದ್ರೆ ವಾಪಸ್ ಹೋಗ್ಬೇಕಾಗತ್ತೆ ಇಲ್ದೇ ಇದ್ರೆ ವಾಪಸ್ ಹೋಗ್ಬೇಕಾಗತ್ತೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಟಿಕೆಟ್ ಸಿಕ್ಕಿದ್ರೆ ಹೋಗೋಣ ಟಿಕೆಟ್ ಸಿಕ್ಕಿದ್ರೆ ಹೋಗೋಣ ಇಲ್ದಿದ್ರೆ ಇದೆಯಲ್ಲ ಮನೆ ದಾರಿ ಇಲ್ದಿದ್ರೆ ಇದೆಯಲ್ಲ ಮನೆ ದಾರಿ ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡಲ್ ಸಿಕ್ತಾ ಇದ್ರು ತಂದೆ ಸಿಗ್ತಾ ಇದ್ರು ರಾಮನ ತಂದೆ ಸಿಗ್ತಾ ಇದ್ರು ಬಂದಿದ್ರೆ ರಾಮನ ತಂದೆ ಸಿಕ್ತಾ ಇದ್ರು ಎಂಟು ಗಂಟೆಗೆ ಬಂದಿದ್ದರೆ ರಾಮನ ತಂದೆ ಸಿಕ್ತಾ ಇದ್ರು ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ರೆ ರಾಮನ ತಂದೆ ಸಿಕ್ತಾ ಇದ್ರು ನೀವು ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದರೆ ರಾಮನ ತಂದೆ ಸಿಕ್ತಾ ಇದ್ರು ನಾವು ಬಿಲ್ಡಪ್ ಕೊಡ್ತಾ ಇದ್ರು ದುಡ್ಡು ಕೊಡ್ತಾ ಇದ್ರು ಸಿಕ್ಕಿದ್ದರೆ ದುಡ್ಡು ಕೊಡ್ತಾ ಇದ್ರು ನಮ್ಮ ತಂದೆ ಸಿಕ್ಕಿದ್ರೆ ದುಡ್ ಕೊಡ್ತಾ ಇದ್ರು ನಿನ್ನೆ ನಮ್ಮ ತಂದೆ ಸಿಕ್ಕಿದ್ದರೆ ದುಡ್ಡು ಕೊಡ್ತಾ ಇದ್ರು ಮಾಡಿಸಿಕೊಡ್ತಾ ಇದ್ದೆ ಕೆಲಸ ಮಾಡಿಸಿಕೊಡ್ತಾ ಇದ್ದೆ ಆ ಕೆಲಸ ಮಾಡಿಸಿಕೊಡ್ತಾ ಇದ್ದೆ ದುಡ್ಡು ಕೊಟ್ಟಿದ್ರೆ ಆ ಕೆಲಸ ಮಾಡಿಸಿಕೊಡ್ತಾ ಇದ್ದೆ ಕೊಡಿಸ್ತಾ ಇದ್ದೆ ಟಿಕೆಟ್ ಕೊಡಿಸ್ತಾ ಸಿನಿಮಾ ಟಿಕೆಟ್ ಕೊಡಿಸ್ತಾ ಇದ್ದೆ ಹೇಳಿದ್ರೆ ಸಿನಿಮಾ ಟಿಕೆಟ್ ಕೊಡಿಸ್ತಾ ಇದ್ದೆ ನನಗೆ ಹೇಳಿದ್ರೆ ಸಿನಿಮಾ ಟಿಕೆಟ್ ಕೊಡಿಸ್ತಾ ಇದ್ದೆ ಅಡಿಗೆ ಮಾಡ್ತಾ ಇದ್ದಳು ತಂದಿದ್ರೆ ಅಡಿಗೆ ಮಾಡ್ತಾ ಇದ್ಲು ಸಾಮಾನು ತಂದಿದ್ರೆ ಅಡಿಗೆ ಮಾಡ್ತಾ ಇದ್ಲು ಅಂಗಡಿಯಿಂದ ಸಾಮಾನು ತಂದಿದ್ರೆ ಅಡಿಗೆ ಮಾಡ್ತಾ ಇದ್ಲು ಹೋಗ್ತಾ ಇದ್ದ ಅವನು ಮನೆಗೆ ಹೋಗ್ತಾ ಇದ್ದ ಬಂದಿದ್ರೆ ಅವನ್ ಮನೆಗೆ ಹೋಗ್ತಾ ಇದ್ದ ಐದ್ ಗಂಟೆಗೆ ಬಂದಿದ್ರೆ ಅವನ್ ಮನೆಗೆ ಹೋಗ್ತಾ ಇದ್ದ ನಾನು ಐದು ಗಂಟೆಗೆ ಬಂದಿದ್ರೆ ಅವನ ಮನೆಗೆ ಹೋಗ್ತಾ ಇದ್ದವರು ಹಣ ಕಳಿಸ್ತಾ ಇರ್ಲಿಲ್ಲ ಬರೆಯದೇ ಇದ್ರೆ ಮನೆಯವರು ಹಣ ಕಳಿಸ್ತಾ ಇರ್ಲಿಲ್ಲ ಕಾಗದ ಬರೆಯದೇ ಇದ್ದರೆ ಮನೆಯವರು ಹಣ ಕಳಿಸ್ತಾ ಇರಲಿಲ್ಲ ಹಾಗೆ ಕಾಗದ ಬರೆಯದೇ ಇದ್ರೆ ಮನೆಯವರು ಹಣ ಕಳಿಸ್ತಾ ಇರಲಿಲ್ಲ ಅವನು ಹಾಗೆ ಕಾಗದ ಬರೆಯದೇ ಇದ್ದರೆ ಮನೆಯವರು ಹಣ ಕಳಿಸ್ತಾ ಇರ್ಲಿಲ್ಲ ನಾವು ಬಿಲ್ಡಪ್ ಕಷ್ಟ ಪಡ್ತಾ ಇರ್ಲಿಲ್ಲ ಅವಳು ಇಷ್ಟು ಕಷ್ಟ ಪಡ್ತಾ ಇರ್ಲಿಲ್ಲ ಬರದೇ ಇದ್ದಿದ್ರೆ ಅವಳು ಇಷ್ಟು ಕಷ್ಟ ಪಡ್ತಾ ಇರಲಿಲ್ಲ ನಾನು ಬರದೇ ಇದ್ದಿದ್ರೆ ಅವಳು ಇಷ್ಟು ಕಷ್ಟ ಪಡ್ತಾ ಇರಲಿಲ್ಲ ಬರುತ್ತಾ ಇರಲಿಲ್ಲ ಅವರು ಬರುತ್ತಾ ಇರಲಿಲ್ಲ ಕರೆಯದೇ ಇದ್ದಿದ್ರೆ ಅವ್ರು ಬರ್ತಾ ಇರ್ಲಿಲ್ಲ ನೀನು ಕರೆಯದೇ ಇದ್ದಿದ್ರೆ ಅವ್ರು ಬರ್ತಾ ಇರ್ಲಿಲ್ಲ ಆಗ್ತಾ ಇರ್ಲಿಲ್ಲ ಆ ಕೆಲಸ ಆಗ್ತಾ ಇರ್ಲಿಲ್ಲ ಮಾಡದೇ ಇದ್ದಿದ್ರೆ ಆ ಕೆಲಸ ಆಗ್ತಾ ಇರಲಿಲ್ಲ ನೀನು ಮಾಡದೇ ಇದ್ದಿದ್ರೆ ಆ ಕೆಲಸ ಆಗ್ತಾ ಇರಲಿಲ್ಲ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಎಂಟು ಗಂಟೆಗೆ ಬಂದರೆ ಕೊಡುತ್ತೇನೆ ಎಂಟು ಗಂಟೆಗೆ ಬಂದಿದ್ರೆ ಕೊಡ್ತಾ ಇದ್ದೆ ನೌ ಟ್ರಾನ್ಸ್ಫಾರ್ಮ್ ಅವನಿಗೆ ತಿಳಿದರೆ ಬರ್ತಾನೆ ಅವನಿಗೆ ತಿಳಿದ್ರೆ ಬರ್ತಾ ಇದ್ದ ಕಾಗದವನ್ನು ಕೊಟ್ಟರೆ ಪೋಸ್ಟ್ ಮಾಡ್ತೀನಿ ಕಾಗದವನ್ನು ಕೊಟ್ಟಿದ್ದರೆ ಪೋಸ್ಟ್ ಮಾಡ್ತಾ ಇದ್ದೆ ನೀನು ಇನ್ನು ಒಂದು ದಿನ ಇದ್ದರೆ ಕನ್ನಂಬಾಡಿಗೆ ಕರೆದುಕೊಂಡು ಹೋಗ್ತೀನಿ ಇನ್ನೂ ಒಂದು ದಿನ ಇದ್ದಿದ್ರೆ ಕನ್ನಂಬಾಡಿಗೆ ಕರೆದುಕೊಂಡು ಹೋಗ್ತಿದ್ದೆ ಬೇಗ ಹೊರಟರೆ ಬಸ್ ಸಿಗುತ್ತೆ ಬೇಗ ಹೊರಟಿದ್ರೆ ಬಸ್ ಸಿಗ್ತಿತ್ತು ನೀವು ಹೇಳಿ ಕಳಿಸಿದರೆ ಬರ್ತೀನಿ ನೀವು ಹೇಳಿ ಕಳಿಸಿದ್ರೆ ಬರ್ತಿದ್ದೆ ಮಾಡೆಲ್ ಕ್ಯಾಂಟೀನಿಗೆ ಹೋದರೆ ಕಾಫಿ ಕುಡಿಯಬಹುದು ಕ್ಯಾಂಟೀನ್ಗೆ ಹೋಗಿದ್ರೆ ಕಾಫಿ ಕುಡಿಯಬಹುದಿತ್ತು ನೌ ಟ್ರಾನ್ಸ್ಫಾರ್ಮ್ ನೀನು ಬೇಗ ಬಂದರೆ ಸಿನಿಮಾಕ್ಕೆ ಹೋಗಬಹುದು ನೀನು ಬೇಗ ಬಂದಿದ್ರೆ ಸಿನಿಮಾಕ್ಕೆ ಹೋಗಬಹುದಿತ್ತು ಊರಿಂದ ದುಡ್ಡು ಬಂದಿದ್ರೆ ನಿನಗೆ ಕೊಡಬಹುದಿತ್ತು ಮೊದಲೇ ಹೋದರೆ ಟಿಕೆಟ್ ಸಿಕ್ಕಬಹುದು ಹೋಗಿದ್ರೆ ಟಿಕೆಟ್ ಸಿಕ್ಕಬಹುದಿತ್ತು ಪಾಸ್ ಆಗಲ್ಲ ಅವನು ಓದದೇ ಇದ್ದಿದ್ದರೆ ಪಾಸ್ ಆಗ್ತಾ ಇರಲಿಲ್ಲ ನೌ ಟ್ರಾನ್ಸ್ಫಾರ್ಮ್ ಹುಡುಗರು ಗಲಾಟೆ ಮಾಡದೇ ಇದ್ದರೆ ಕತೆ ಹೇಳಲ್ಲ ಹುಡುಗರು ಗಲಾಟೆ ಮಾಡದೇ ಇದ್ದಿದ್ರೆ ಕತೆ ಹೇಳ್ತಾ ಇರ್ಲಿಲ್ಲ ನೀನು ಕೊಡದೇ ಇದ್ದರೆ ನಾನು ಹೋಗಲ್ಲ ನೀನು ಹೋಗ್ತಾ ಇರ್ಲಿಲ್ಲ ನೀನು ಹೇಳದೇ ಇದ್ದರೆ ಮಾಡಲ್ಲ ನೀನು ಹೇಳದೇ ಇದ್ದಿದ್ರೆ ಮಾಡ್ತಾ ಇರ್ಲಿಲ್ಲ